ಶೇಷದೇವರ ಸ್ತುತಿ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗಮೈಕ ವೆನತನ ಪರಮಾನುರಾಗದಲ್ಲಿ ದ್ವಿ ಸಹಸ್ರ ಜಿಪ್ಪೆಗಳಿಂದ ವರ್ಣಿಸುವ ಭೂ ಗಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳು ಅನವರತ ಐದನೇ ಕಕ್ಷೆಯಲ್ಲಿ ಬರುವಂತಹ ಶೇಷದೇವರು ಗರುಡ ಮಾಹನತ್ವ ಹೇಗೆ ಪರಮಾತ್ಮನ ಅಸಾಧಾರಣ ಲಕ್ಷಣವೋ ಶೇಷಶಾಹಿತ್ವನು ಕೂಡ ಭಗವಂತನ ಅಸಾಧಾರಣ ಲಕ್ಷಣ ಯೋಗಿಗಳ ಮನಸ್ಸಿಗೆ ಮಾತಿಗೆ ನಿಲುಕದೇ ಇರ್ತಕ್ಕಂಥವನು ಪರಮಾತ್ಮ ವೇದಗಳಿಂದಲೂ ಆಗಮಗಳಿಂದಲೂ ಮುಖ್ಯವಾಗಿ ವಿಶೇಷವಾಗಿ ಸ್ತುತ್ಯನಾದಂತಹ ಸರ್ವೋತ್ತಮನಾದ ಭಗವಂತನನ್ನು ತನ್ನ ಎರಡು ಸಾವಿರ ಪರಮ ಭಕ್ತಿಯಿಂದ ವರ್ಣಿಸುವಂತಹ ಭೂಮಿ ಆಕಾಶ ಪಾತಾಳ ಲೋಕಗಳಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನ ಯೋಗ ನಿದ್ರೆಗೆ ಆಸ್ಪದ ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಾಗರಾಜನಾಗಿರ್ತಕ್ಕಂಥ ಗುರುಶೇಷನ ಪಾದಕ್ಕೆ ಮನಸ್ಸಿನಲ್ಲಿ ಸದಾ ನಮಸ್ಕಾರವನ್ನು ಮಾಡ್ತೀನಿ ಅಂತ ಗರುಡ ವಾಹನನಾಗಿರ್ತಕ್ಕಂಥ ಪರಮಾತ್ಮ ಶೇಷವಾಹನೂ ಹೌದು ಶೇಷ ಶಯನೂ ಹೌದು ಸದಾ ಭುಜದ ಮೇಲೆ ಭಗವಂತವನ್ನು ಹೊರುವ ಭಾಗ್ಯ ಗರುಡನಾದಾಗಿದ್ದರೆ ಸದಾ ಮೈ ಮೇಲೆ ಭಗವಂತನನ್ನು ಮಲಗಿಸಿಕೊಳ್ಳುವ ಭಾಗ್ಯ ಶೇಷ ದೇವರದ್ದು ಇಂತಹ ಶೇಷ ತನ್ನ ಎರಡು ಸಾವಿರ ನಾಲಿಗೆಗಳಿಂದ ಭಗವಂತನ ಅಚಿಂತ್ಯದ್ಭುತ ಮಹಿಮೆಗಳನ್ನು ಹಾಡುವಂತಹ ಪುಣ್ಯಪುರುಷ ಯೋಗಿಗಳ ಚಿಂತನೆಗೂ ಎಟಕದೇ ಇರುವಂತಹ ಭಗವಂತನನ್ನು ಮೈಮೇಲೆ ಹೊತ್ತು ಸ್ತುತಿಸುವ ಭಾಗ್ಯ ಅಪೂರ್ವವಾಗಿದ್ದು ಅಂತ ಆಸ್ಪದ ಅಂದ್ರೆ ಅವಕಾಶವನ್ನು ಪಡೆದವ ಅಂತ ಅರ್ಥ ಇಲ್ಲಿಯ ನಿಗಮಾಕಮೈಕ ವಿನೂತನ ಎಂಬ ಪದವನ್ನ ಸದಾಗಮೈಕ ವಿಘ್ನೇಯಂ ಅಂತ ವಿಷ್ಣು ತತ್ವ ವಿನಿರ್ಣಯದ ಮಾತಿನಂತೆ ಅರ್ಥವನ್ನು ಮಾಡ್ಕೋಬೇಕು ಅದರಂತೆ ಇದಕ್ಕೆ ಸದಾ ಮುಖ್ಯವಾಗಿ ವಿನೂತನ ಆದವನು ಪರಮಾತ್ಮ ಸದಾ ಆಗಮಗಳಿಂದ ಮಾತ್ರವೇ ತಿಳಿಯಲ್ಪಡುವನು ಅಂತನೂ ವಿನೂತ ಅನ್ನೋದಕ್ಕೆ ವಿಶೇಷೇಣ ನೂತ ವಿಲಕ್ಷಣ ತಯಾನುತ ಅಂತಲೂ ತಿಳಿಸ್ತಾರೆ ಪರಮಾತ್ಮ ಯೋಗಿಗಳ ಮನಸ್ಸಿಗೂ ನಿಲುಕದೇ ಇದ್ದವನು ಶೇಷನ ಮೃದುವಾದ ನುಡುಗಳಿಗೆ ನಿಲಕ್ತಾನೆ. ತತ್ರಾಪಿ ಒಂದು ನಾಲಿಗೆಯಲ್ಲ ಎರಡು ಸಾವಿರ ನಾಲಿಗೆಗಳಿಂದ ಶೇಷ ಮಾಡುವಂತಹ ಸ್ತೋತ್ರವನ್ನು ಭಗವಂತ ಪ್ರೀತಿಯಿಂದ ಆಲಿಸ್ತಾ ಅವನ ಮೇಲೆ ಮಲಗಿ ಲಯಕಾಲದಲ್ಲಿ ಮತ್ತು ಚತುರ್ಮಾಸ್ಯದ ನಾಲ್ಕು ತಿಂಗಳ ಕಾಲದಲ್ಲಿ ಯೋಗ ನಿದ್ರೆಯನ್ನು ಮಾಡ್ತಾನೆ ಭಗವಂತ ತಾಯಿಯ ಮಡಿಲಲ್ಲಿ ಜೋಗಳಕ್ಕೆ ಮಗು ಸುಖನಿದ್ರೆ ಮಾಡುವಂತೆ ಎಂಥ ಧ್ವನ್ಯನು ಈ ನಾಗರಾಜ ಅಥವಾ ಶೇಷ ಯೋಗಿಗಳ ಚಿಂತನೆಗೂ ನಿಲುಕದೇ ಇದ್ದವನು ಭಗವಂತ ಅಂತಾ ಪರಮಾತ್ಮ ಶ್ರೀಹರಿ ಶೇಷನ ಮೇಲೆ ಪೌಡಿಸ್ತಾನೆ ಅಂತಾದರೆ ಎಂತಹ ಭಾಗ್ಯ ಶೇಷನದು ಅಂತ ದಾಸರಲ್ಲಿ ಕೊಂಡಾಡ್ತಾರೆ ದ್ವಿ ಸಹಸ್ರ ಜಿಪ್ಪೆಗಳಿಂದ ವರ್ಣಿಸುವ ದ್ವಿ ಕಣ್ಣುಗಳಿಂದ ನೋಡುವುದಕ್ಕೆ ಉಪಲಕ್ಷಣ ಆದಿತ್ಯ ಪುರಾಣದಲ್ಲಿ ಪರಮಾತ್ಮನ ಅನುಗ್ರಹ ಶೇಷಸ್ಯ ಕೆಮಹೋ ಭಾಗ್ಯಂ ಶೇಷಾಗೇಶ ಪ್ರಸಾದ ಜಂ ಬಹು ನೇತ್ರಾಣಿತ್ವತ್ಪಾದ ಸೌಂದರ್ಯ ಅಮೃತ ಸೇವನಂ ಅಂತ ಶೇಷನ ಭಾಗ್ಯ ಅನ್ನೋದು ವರ್ಣನಾತೀತ ಅವನಿಗೆ ಎರಡು ಸಾವಿರ ಕಣ್ಣುಗಳು ಭಗವಂತನ ಶರೀರ ಸೌಂದರ್ಯದ ಅಮೃತ ರಸವನ್ನು ಕುಡಿದು ಆನಂದ ಪಡ್ತಾನೆ ಬಿಡುವಂತೆ ಮತ್ತೆ ನೋಡ್ತಾನೆ ಆದ್ದರಿಂದಲೇ ಎರಡು ಸಾವಿರ ನಿರಂತರವಾಗಿ ಶೇಷದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ ಅಂತಹ ಶೇಷಶಾಹಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡ್ತೀನಿ ಎರಡು ಸಾವಿರ ನಾಲಿಗೆಗಳಿಂದ ಪರಮಾನುರಾಗದಿಂದ ಶೇಷ ಭಗವಂತನ ಮಹಿಮೆಯನ್ನು ವರ್ಣಿಸ್ತಾನೆ ಭೂಮಿ ಅಂತರಿಕ್ಷ ಪಾತಾಳಗಳಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಗೆ ಲಯಕಾಲದಲ್ಲಿ ಯೋಗ ನಿದ್ರೆಗೆ ಮೃದುವಾದ ತಲ್ಪರೂಪದಿಂದ ಆಶ್ರಯನಾಗ್ತಾನೆ ಎಂಥ ಧನ್ಯತೆ ಶೇಷನದು ಗುರುನಾಗರಾಜ ಶೇಷ ಅವನ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳಿಸ್ತಾರೆ